ಮಂಗಳ ಮೂರ್ತಿಯಾದ ಗಣಪತಿಯೇ ಭಗವಂತನನ್ನು ನಾವು ಸದಾಕಾಲ ಸ್ಮರಣೆ ಮಾಡುವಂತೆ ಅನುಗ್ರಹ ಮಾಡುವಂತ ಪ್ರಾರ್ಥನೆ ನಿತ್ಯ ಮಂಗಳ ಚರಿತ ಜಗದ್ ಉತ್ಪತ್ತಿ ಸ್ಥಿತಿಲೆಯ ನಿಯಮನ ಜ್ಞಾನತ್ರಯಪ್ರದ ಬಂಧಮೋಚಕ ಸುಮನ ಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮರ್ಥನ ಅಲ್ಲ ನಿತ್ಯದಲ್ಲಿ ನೆನೆನೆದು ಸುಖಿಸುವ ಭಾಗ್ಯ ಕರುಣಿಪುದು ನಿತ್ಯಮಂಗಳ ಚರಿತ ಭಗವಂತನ ಸೃಷ್ಟಿಯಾದಿ ಎಲ್ಲ ಕಾರ್ಯಗಳು ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ ಭಗವಂತನಿಗೆ ಲೀಲೆಯೇ ಹೊರತು ವಿಹಾರವೇ ಹೊರತು ಬೇರೆ ಅಲ್ಲ ತನುಭೃತ್ ಸ್ವಭಾವ ಸಂಭೂತಿ ಜೀವರಿಗೆ ಅವರ ಸ್ವಭಾವಭೂತವಾಗಿರ್ತಕ್ಕಂಥ ಜ್ಞಾನ ಆನಂದಾದಿಗುಣಗಳನ್ನು ವ್ಯಕ್ತ ಮಾಡಿಕೊಡುವ ಮತ್ತು ಮಹಾಲಕ್ಷ್ಮಿಗೆ ಬ್ರಹ್ಮಾಂಡದ ಒಡೆತನವನ್ನು ಕೊಡುವಂತಹ ಮಂಗಳ ಕಾರ್ಯ ಅದು ಅಂತ ಮಹಾಭಾರತ ತಾತ್ಪರ್ಯ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಮೊದಲಿಗೆ ಅದನ್ನು ವಿವರಣೆ ಕೊಡ್ತಾರೆ ಆದ್ದರಿಂದ ಸದಾ ಮಂಗಳಕರವಾಗಿರ್ತಕ್ಕಂಥ ಚರಿತ್ರೆ ಉಳ್ಳವನು ಭಗವಂತ ಹೀಗೆ ಪರಮಾತ್ಮನನ್ನು ಸ್ಮರಣೆ ಮಾಡಿದರೆ ಆ ಸ್ಮರಣೆ ಮಾಡಿರುವಂತಹ ಜೀವರಿಗೆ ಅಮಂಗಳ ಅನ್ನೋದೇ ಇಲ್ಲ ಸರ್ವದಾ ಸರ್ವಕಾರ್ಯಶು ನಾಸ್ತಿ ತೇಷಾಂ ಅಮಂಗಲಂ ಯಶಾ ಹೃದಯಸ್ಥೋ ಭಗವಾನ್ ಮಂಗಳಾಯತನೋಹರಿ ಅಂತ ಪರಮಾತ್ಮ ಸುಮಂಗಲ ಚರಿತ ಅಂತ ಈ ರೀತಿ ಉಪಾಸನೆ ಮಾಡಿದ್ರೆ ಸಾಕು ಅವರಿಗೆ ಯಾವಾಗಲೂ ಪರಮ ಮಂಗಳವಾಗಿರ್ತಕ್ಕಂಥ ಅನುಗ್ರಹವೇ ಪ್ರಾಪ್ತಿಯಾಗುತ್ತೆ ಅಮಂಗಲ ಶಬ್ದವನ್ನೇ ಅವರು ಯಾವತ್ತೂ ಕೇಳೋದಿಲ್ಲ ಜಗತ್ತಿಗೆ ಉತ್ಪತ್ತಿ ಸ್ಥಿತಿ ಲಯ ನಿಯಮನ ಎಲ್ಲವನ್ನು ಮಾಡುವವನು ಬಿಂಬರೂಪಿಯಾಗಿರ್ತಕ್ಕಂಥ ಭಗವಂತನೇ ತದಸ್ಯ ಪ್ರಥಮ ಜನ್ಮ ಅಂತ ಮುಂತಾಗಿ ಉಪನಿಷಿತನಲ್ಲಿ ಜನಿಸುವ ಜಗದುದರ ಜೀವನ ಜೊತೆಗೆ ತಾನೇ ತನಗೆ ಉತ್ಪತ್ತಿ ಸ್ಥಿತಿ ಲಯ ಉಂಟು ಅಂತ ತಾನೇ ಹೇಳ್ಕೊತಾನೆ ಜೀವ ಸ್ವತಂತ್ರವನ್ನಾಗಿ ಏನೂ ಮಾಡಲ್ಲ ಬಿಂಬನೆ ಹೊಸ ಹೊಸ ಶರೀರಗಳಲ್ಲಿ ಹುಟ್ಟಿ ಜೀವನನ್ನು ಹುಟ್ಟಿಸ್ತಾನೆ ಬದುಕಿ ಬದುಕಿಸ್ತಾನೆ ತಾನೇ ಆ ಶರೀರ ಬಿಟ್ಟು ಬಿಡಸ್ತಾನೆ. ತಾನೇ ಆ ಜೀವರ ಸ್ವರೂಪಯೋಗ್ಯತೆ ಅನಾದಿ ಕರ್ಮಾನುಸಾರ ಅಧರ್ಮವನ್ನು ಬಿಟ್ಟು ಧರ್ಮವನ್ನೇ ಮಾಡಿ ಮಾಡಿಸ್ತಾನೆ ಇದೇ ನಿಯಮನ ಇದೇ ಮಂಗಳಕರ ಆ ಬಿಂಬನೆ ಮಂಗಳ ಚರಿತ ಅಂತ ತಿಳಿಸ್ತಾರೆ ಜ್ಞಾನತ್ರಯಪ್ರದ ಭಕ್ತಿ ವೈರಾಗ್ಯಗಳು ಜ್ಞಾನ ರೂಪಗಳೇ ಆಗಿರೋದ್ರಿಂದ ಭಕ್ತಿ ವೈರಾಗ್ಯಗಳು ಅನ್ನೋದನ್ನು ಸೇರಿಸಿ ಜ್ಞಾನತ್ರಯ ಅಂತ ತಿಳಿಸ್ತಾರೆ ಅದನ್ನು ಬಿಂಬರೂಪಿ ಪರಮಾತ್ಮ ಜೀವನಿಗೆ ಕೊಡ್ತಾನೆ ಅದಕ್ಕೆ ಜೀವ ಬೇಡಬೇಕು ಬೇಡದಿದ್ದರೆ ಅವನು ಕೊಡೋದಿಲ್ಲ ಬೇಡಿದರೆ ಕೊಡು ತಿ ಬೇಡದಲ್ಲೇ ಸುರರಿಗೆ ಬೇಡಿದರೆ ಕೊಡುತಿಪ್ಪ ನರರಿಗೆ ಅಂಥೇಳಿ ಬೇಡಿದರೆ ಮಾತ್ರ ಕೊಡ್ತಾನೆ ಬೇಡದೇ ಇದ್ದರೆ ಕೊಡೋದಿಲ್ಲ ಅದಕ್ಕೆ ಪರಮಾತ್ಮನೇ ವ ಗಣೇಶನೇ ಬೇಡುವಂತೆ ನಮ್ಮನ್ನು ಪ್ರೇರಣೆಯನ್ನು ಮಾಡ್ತಾನೆ ಬೇಡಿಕೆಯನ್ನು ಮನ್ನಿಸಿ ಜ್ಞಾನತ್ರಯವನ್ನು ಕೂಡ ನಮಗೆ ಜ್ಞಾನ ಭಕ್ತಿ ವೈರಾಗ್ಯವನ್ನು ಕೊಡ್ತಾನೆ ಬಂಧ ಮೋಚಕ ಅನಾದಿಯಾದ ಸಂಸಾರ ಬಂಧನದಿಂದ ಜೀವನ ಮೋಚನ ಮಾಡ್ತಾನೆ ಬಿಡುಗಡೆಗೊಳಿಸ್ತಾನೆ ಜೀವನ ಯೋಗ್ಯತೆಯನ್ನು ಅವನು ಮಾಡಿರ್ತಕ್ಕಂಥ ಜ್ಞಾನ ಸಾಧನೆಯನ್ನೂ ಅನುಸರಿಸಿ ಅವನಿಗೆ ತೃಪ್ತಿಯಾಗುವಷ್ಟು ಮೋಕ್ಷ ಸುಖವನ್ನು ಕೂಡ ಉಣಿಸ್ತಾನೆ ದೇವದಾನವರ ಇಚ್ಛೆಗನುಸಾರವಾಗಿ ನಡೆಯುವಂತಹ ಪ್ರಮಾದವನ್ನು ಎಂದೂ ಮಾಡೋದಿಲ್ಲ ಅವರೊಳಗೇ ಇರುವ ಬಿಂಬಮಮೂರ್ತಿ ಜೀವನ ಇಚ್ಛಾನುಸಾರ ಭಗವಂತ ನಡೆಯೋದಿಲ್ಲ ಭಗವಂತನ ಇಚ್ಛಾನುಸಾರ ಜೀವ ನಡಿತಾನೆ ಭಗವಂತ ಸ್ವತಂತ್ರ ಜೀವ ಅಸ್ವತಂತ್ರ ಭಗವಂತನ ಇಚ್ಛೆ ಏನು ಅಂತ ಜೀವ ತಿಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಆದರೂ ಅವನ ಇಚ್ಛಾನುಸಾರವೇ ಜೀವ ತನಗೇ ಅರಿವಿಲ್ಲದೇ ಇದ್ದಂತೆ ನಡ್ಕೋತಾನೆ ಜೀವ ಭಗವಂತನ ಆಟದ ಕೈಗೊಂಬೆ ಇದ್ದಂತೆ ಅವನೊಳಗೇ ಕುಳಿತು ಭಗವಂತ ಆನಂದದಿಂದ ಆಟ ಆಡ್ತಾನೆ ಭಕ್ತನಾದ ಜೀವನಿಗೆ ಆನಂದ ಕೊಡೋದಕ್ಕಾಗಿ ಭಗವಂತ ಆನಂದದಿಂದ ಅವನೊಳಗೇ ಕುಳಿತು ನಾನಾ ರೀತಿಯಾಗಿರ್ತಕ್ಕಂಥ ಆಟಗಳನ್ನು ಆ ಜೀವನ ಸ್ವರುಪಯೋಗ್ಯತೆಯಂತೆ ಆಡ್ತಾನೆ ಅವನಿಗೆ ಉಪಕಾರವನ್ನೇ ಮಾಡುವ ಪರಮಾಪ್ತನಾದರೂ ಪರಮಾತ್ಮ ಅವನೊಳಗಿರುವ ಬಿಂಬಮೂರ್ತಿ ನಿತ್ಯವಿಯೋಗಿ ಎಂದಿಗೂ ಜೀವನಿಗೂ ಮತ್ತು ಪರಮಾತ್ಮನಿಗೂ ವಿಯೋಗ ಅನ್ನೋದು ಇಲ್ಲವೇ ಇಲ್ಲ ಅಸೃಜರಾಶಿ ಸಂಸಾರಾವಸ್ಥೆ ಮುಕ್ತಾವಸ್ಥೆ ಎಲ್ಲ ಕಾಲದಲ್ಲೂ ಅವನೇ ಬಿಂಬ ಅವನೇ ಈ ಸಜೀವ ದಾಸ ಆದರೂ ಜೀವನಿಗೆ ಇದು ಏನು ತಿಳಿಯೋದೇ ಇಲ್ಲ ತಾನೇ ಎಲ್ಲ ಕರ್ಮ ಮಾಡ್ತಿದ್ದೀನಿ ಅಂತ ಅನ್ಕೋತಾನೆ ಬಿಂಬನನ್ನು ಅವನ ಲೀಲೆಗಳನ್ನು ನೆನೆದು ಸುಖಿಸುವಂತಹ ಭಾಗ್ಯವನ್ನು ಪ್ರತಿಬಿಂಬನಾಗಿರ್ತಕ್ಕಂಥ ಜೀವ ಇಷ್ಟೆಲ್ಲ ಶಾಸ್ತ್ರಜ್ಞಾನ ಇದ್ದರೂ ಕೂಡ ಮರೆತು ಎಲ್ಲ ನಾನೇ ಮಾಡಿದೆ ನಾನೇ ಕರ್ಮ ಮಾಡಿದೆ ನಾನೇ ಫಲ ಹೋಗ್ತೀರಂತ ಚಿಂತನೆಯನ್ನು ಮಾಡ್ತಾನೆ ಆದ್ದರಿಂದ ಆ ರೀತಿಯಾಗಿರ್ತಕ್ಕಂಥ ಅನುಸಂಧಾನವನ್ನು ಅಂದರೆ ತೇರಮಿನ ತೃಣಮಪ್ಪಿನ ಚಲತಿ ಭಗವಂತನೇ ಅನಂತರೂಪಗಳಿಂದ ನನ್ನಲ್ಲಿ ನಿಂತು ನನ್ನ ಪ್ರಾಚೀನ ಕರ್ಮಾನುಸಾರ ಯೋಗ್ಯತಾನುಸಾರ ಎಲ್ಲ ಕರ್ಮಗಳನ್ನು ಮಾಡಿ ಮಾಡಿಸ್ತಾನೆ ಈ ಚಿಂತೆ ಚಿಂತನೆಯನ್ನು ಬರಬೇಕು ಅಂತಾದರೆ ಗುರುಕರುಣೆ ಅನ್ನೋದು ಅತ್ಯಂತ ಅವಶ್ಯಕ ಆದ್ದರಿಂದ ಕರುಣೆಯಿಂದ ಆ ಗುರುಸ್ಥಾನದಲ್ಲಿ ಇರುವಂತಹ ಗಣಪತಿ ನನಗೆ ಕೊಡಲಿ ಅಂತ ಸೂರುಜ್ಜನಾಪ್ತನ ನೆನೆ ಸುಖಿಸುವ ಭಾಗ್ಯ ಕರುಣಿಬೋದು ಅಂತ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡ್ತಾರೆ ಆದ್ದರಿಂದ ಈ ಪದ್ಯ ನೇರವಾಗಿ ಗಣೇಶನನ್ನು ಸ್ತೋತ್ರ ಮಾಡೋದಕ್ಕಿಂತ ಒಂದು ರೀತಿಯಲ್ಲಿ ಗಣೇಶನ ಉಪಾಸ್ಯ ಮೂರ್ತಿಯಾಗಿರ್ತಕ್ಕಂಥ ವಿಶ್ವಂಬರ ನಾಮಕ ಪರಮಾತ್ಮನ ಸ್ತೋತ್ರ ಅಂತ ಈ ರೀತಿಯಾಗೂ ಕೂಡ ಅರ್ಥವನ್ನು ಮಾಡಬಹುದೇನೋ ಅಂತ ಹೇಳ್ತಾರೆ